ಸ್ವಾವಲಂಬದ ಪ್ರಯತ್ನಗಳು ನನಗೆ ಚಿಕ್ಕಂದಿನಿಂದ ಕೈ ಕೈಗಾರಿಕೋದ್ಯಮಗಳಲ್ಲಿ ಆಸಕ್ತಿ ಹೈ ಸ್ಕೂಲು ತರಗತಿಗಳಲ್ಲಿದ್ದಾಗ ಉದ್ಯೋಗದ ಚಿಂತೆ ನನ್ನ ಕಾಲದಲ್ಲಿ ಸಹಜವಾಗಿತ್ತು ಮೆಚ್ಚುಕುಲೇಷನ್ ಎಂಬುದು ವಿದ್ಯಾಸೋಪಾನದಲ್ಲಿ ಮೊದಲನೆಯ ದೊಡ್ಡ ಘಟ್ಟ ಆ ಘಟ್ಟವನ್ನು ಮುಟ್ಟಿದ ಮೇಲೆ ಮುಂದಿನ ಯೋಚನೆ ನೀನು ಏನಾಗುವೆ ಮೇಷ್ಟರೆ ಲಾಯರೇ ಡಾಕ್ಟರೇ ಇಂಜಿನಿಯರೇ ಕಚೇರಿ ಉದ್ಯೋಗಸ್ಥನೇ ಈ ರೀತಿಯಾಗಿ ಆ ಕಾಲದ ಹಿರಿಯರು ಕೇಳುತ್ತಿದ್ದ ದುಡ್ಡು ಹೀಗೆ ನನಗೂ ಭವಿಷ್ಯದ ಚಿಂತೆ ಇದು ನಾನು ಮೈಸೂರಿನಲ್ಲಿ ಫೋರ್ತ್ ಫಾರಂನಲ್ಲಿದ್ದಾಗ ಆಗ ಮದ್ರಸಿನಲ್ಲಿ ಸರ್ಕಾರದವರು ಸ್ಕೂಲ್ ಆಫ್ ಆರ್ಟ್ಸ್ ಎಂಬ ಸಂಸ್ಥೆಯನ್ನು ನಡೆಸುತ್ತಿದ್ದರು ಆ ಸಂಸ್ಥೆಯಲ್ಲಿ ಬಗೆ ಬಗೆಯ ಕಸಬು ಕೈಗಾರಿಕೆಗಳಿಗೆ ಯುವಕರನ್ನು ತಯಾರು ಮಾಡುವ ಏರ್ಪಾತ್ತು ಅವರು ವಿದ್ಯಾರ್ಥಿಗಳಿಗೆ ಕೊಂಚ ಕೊಂಚ ಮಾಸಾಶನವನ್ನು ಕೊಡುತ್ತಿದ್ದರು ಆ ಸಂಸ್ಥೆಯ ಮುಖ್ಯಸ್ಥ ಆಲ್ಫರ್ಡ್ ಚಾಟನ್ ಎಂಬಾತ ಆತ ಉತ್ತರೋತ್ತರ ವಿಶ್ವೇಶ್ವರಯ್ಯನವರ ದಿವಾನಗಿರಿಯ ಪ್ರಾರಂಭದ ಕಾಲದಲ್ಲಿ ಮೈಸೂರಿಗೆ ಇಂಡಸ್ಟ್ರೀಸ್ ಇಲಾಖೆಯ ಮುಖ್ಯಸ್ಥನಾಗಿ ಬಂದ ಇಲ್ಲಿ ಮೇಲೆ ಸರ್ ಆರ್ಫರ್ಡ್ ಚಾರ್ಟರ್ ಎಂದು ಪ್ರಸಿದ್ಧನಾದ ಈತನು ಮದ್ರಾಸಿನ ಸ್ಕೂಲ್ ಆಫ್ ಆರ್ಟ್ಸ್ ಸಂಸ್ಥೆಯ ಅಧ್ಯಕ್ಷನಾಗಿದ್ದಾಗ ಒಂದು ಜಾಹೀರಾತು ಪತ್ರಿಕೆಯಲ್ಲಿ ಪ್ರಕಟವಾಯಿತು ಅದು ವಿದ್ಯಾರ್ಥಿಗಳನ್ನು ಆಹ್ವಾನಿಸುವ ಜಾಹೀರಾತು ವಿದ್ಯಾರ್ಥಿವೇತನವು ಅದರಲ್ಲಿ ನಮೂದಿತ್ತು ನಾನು ಇದನ್ನು ನೋಡಿ ವಿವರಗಳನ್ನು ತಿಳಿಸಬೇಕೆಂದು ಬೇಡಿ ಚಾರ್ಟರ್ ಅವರಿಗೆ ಒಂದು ಪತ್ರ ಬರೆದಿದೆ ಅವರು ದಯಮಾಡಿ ಆ ಸಂಸ್ಥೆಯ ಉದ್ದೇಶಗಳನ್ನು ನಿಯಮಗಳನ್ನು ತಿಳಿಸುವ ಲಘು ಪುಸ್ತಕವನ್ನು ಕಳುಹಿಸಿದರು ನಾನು ಅದನ್ನು ಓದಿ ನೋಡಿ ನನಗೆ ಇಲ್ಲಿದೇ ತಕ್ಕ ಅವಕಾಶ ಎಂದುಕೊಂಡು ನನ್ನ ತಂದೆಗೆ ಒಂದು ಕಾಗದ ಬರೆದಿದೆ ಕಾಗದದ ಸಾರಾಂಶ ಹೀಗೆ ನಾನು ಯಾವುದಾದರೂ ಕೈ ಕಲಿತು ಸ್ವತಂತ್ರನಾಗಿ ಜೀವಿಕೆ ಸಂಪಾದಿಸಬೇಕು ಮತ್ತು ಆ ಜೀವಿಕಾವೃತ್ತಿ ಬಹುಜನಕ್ಕೆ ಬೇಕಾದದ್ದಾಗಬೇಕು ಮದ್ರಾಸಿನ ಸ್ಕೂಲ್ ಆಫ್ ಆರ್ಟ್ಸ್ ನಲ್ಲಿ ಅದಕ್ಕೆ ಅವಕಾಶವಿದೆ ಆ ಸಂಸ್ಥೆಯ ನಿಯಮಾವಳಿಯನ್ನು ಇವರು ಇದರೊಡನೆ ಕಳಿಸಿದ್ದೇನೆ ಅಲ್ಲಿ ನಾನು ಕಲಿಯಬೇಕೆಂದಿರುವ ಕಸಬು ಶೀಟ್ ಮೆಟಲ್ ವರ್ಕ್ ಎಂಬ ಲೋಹದ ತಗಡಿನ ಕೆಲಸ ಈ ವಿದ್ಯಾಭ್ಯಾಸಕ್ಕೆ ಆ ಸಂಸ್ಥೆಯವರು ತಿಂಗಳಿಗೆ ಏಳು ರೂಪಾಯಿಯಂತೆ ಮಾಸಾಚನ ಕೊಡುತ್ತಾರೆ ಅದರ ಜೊತೆಗೆ ನೀವು ಏಳೆಂಟು ರೂಪಾಯಿ ನನಗೆ ತಿಂಗಳು ತಿಂಗಳು ಕಳಿಸಬೇಕು ಹೀಗೆ ಎರಡು ವರ್ಷ ನಡೆದರೆ ನನ್ನ ಕೋರ್ಸು ಮುಗಿಯುತ್ತದೆ ಆಮೇಲೆ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 ಹಿತ ಸೂಚನೆ ಕೇಳಲು ಹೋದರು ರಾಮದಾಸಪ್ಪನವರ ವಿಷಯವನ್ನು ಹಿಂದೆ ಹೇಳಿದ್ದೇನೆ ಅವರು ಸಬ್ ರಿಜಿಸ್ಟ್ರಾರರು ವಿದ್ಯಾವಂತರು ಸಂಸ್ಕೃತ ಬಲವರು ಸದಾಶೀ ಸದಾಚಾರಶೀಲರು ಪರಮ ಪ್ರಾಮಾಣಿಕರು ಆದ್ದರಿಂದ ಅವರ ನಿಷಯವನ್ನು ಅವಶ್ಯವಾಗಿ ಅಂಗೀಕರಿಸತಕ್ಕದ್ದು ದೈವ ವಿಲಾಸ ನನ್ನ ತಂದೆ ಅಲ್ಲಿಗೆ ಹೋದ ಹೊತ್ತಿನಲ್ಲಿ ರಾಮದಾಸಪ್ಪನವರು ಕ್ಷೌರಕ್ಕೆ ಕುಳಿತಿದ್ದರು ವೆಂಕಟಸ್ವಾಮಿ ಎಂಬ ಒಳ್ಳೆಯ ಕ್ಷೌರಿಕ ಅವರ ಗಲ್ಲವನ್ನು ಹಿಡಿದು ಕತ್ತಿಯಾಡಿಸುತ್ತಿದ್ದ ಇಂಥ ಹೊತ್ತಿನಲ್ಲಿ ನನ್ನ ತಂದೆ ನನ್ನ ಕಾಗದ ಸಮಾಚಾರವನ್ನು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 ಅವರ ಯೋಚನೆ ಏನೆಂದರೆ ಅದರಲ್ಲಿ ಕೆಲಸಮಿತ ಪುರಸ್ತು ಹೆಚ್ಚು ಅಧ್ಯಯನಕ್ಕೆ ಅನುಕೂಲ ಎಂದು ಆದರೆ ಜವಾಬ್ದಾರಿಯ ಬಹಳ ದೊಡ್ಡದು ಕೆಲವು ದಿನ ನಾನು ಪುರೋಹಿತರೇಕೆ ಆಗಬಾರದು ಎಂದು ಹಾರಾಡಿದೆ ಇನ್ನು ಕೆಲವು ದಿನ ಪಟೇಲರಿ ಪಟೇಲಗಿರಿಗಾಗಿ ಆಶೆಪಟ್ಟೆ ಸ್ವಂತ ರಚನೆಗಳು ತಡೆಯ ಒಂದು ಪ್ರಯತ್ನವನ್ನು ಹೇಳುತ್ತೇನೆ ಆನೂರ್ ವೆಂಕಟಾಚಾರ್ ಕೆ ವೆಂಕಟರಾಯರು ದಂಡಿ ನರಸಿಂಗರಾಯರು ನಾನು ಇಷ್ಟು ಮಂದಿ ಒಂದು ಬಣ್ಣದ ಕಾರ್ಖಾನೆ ನಡೆಸತಕ್ಕದ್ದು ಇದಕ್ಕಾಗಿ ಆಕಾಶ್ ಶ್ರೀನಿವಾಸಾಚಾರ್ಯ ರಸ್ತೆಯಲ್ಲಿ ಸೆಂಟ್ರಲ್ ಮಹಾಮಾಡನ್ ಅಸೋಸಿಯೇಷನ್ನ ದಕ್ಷಿಣ ಪಾರ್ಶ್ವದಲ್ಲಿ ಸೆಟ್ಲೂರು ಅವರಿಗೆ ಸೇರಿದ್ದ ಒಂದು ಮನೆಯನ್ನು ಬಾಡಿಕೆಗೆ ತೆಗೆದುಕೊಂಡವು ಅಲ್ಲಿ ಬಿಸುವ ಜೋಡಿಸಿ ಬಣ್ಣದ ಸಾಮಾನುಗಳನ್ನು ಪುಡಿ ಮಾಡತಕ್ಕದ್ದು ಬಗ್ಗನ್ನು ಅಗಸೆ ಎಣ್ಣೆ ಮೊದಲಾದವನ್ನು ಬೆರೆಸತಕ್ಕದ್ದು ಇತ್ಯಾದಿ ಹೀಗೆ ಅನೇಕ ಸ್ವಂತ ರಚನೆಗಳನ್ನು ಮಾಡಿ ಕೈಯಲ್ಲಿದ್ದ ಪುಡಿ ಕಾಸುಗಳನ್ನು ಹಾಳು ಮಾಡಿಕೊಂಡವು ಸಾಬೂನು ತಯಾರಿ ಸಾವಿರದ ಒಂಬೈನೂರ ನಾನು ಸೂರ್ಯೋದಯ ಪ್ರಕಾಶಿಕ ಪತ್ರಿಕೆಯಲ್ಲಿದ್ದಾಗ ಒಬ್ಬ ವೀರ ಭತ್ತ ಬೆಂಗಳೂರಿಗೆ ಬಂದ ಆತ ಬಹುಶಃ ಪಂಜಾಬಿನ ಕಡೆಯವನು ಹೋಗಿದೆ ಎಂತದೋ ಸರ್ಕಾರ ಎಂದು ಆತ ಗೂಢ ಕ್ರಾಂತಿಕಾರ ಸೀಕ್ರೆಟ್ ರೆವಲ್ಯೂಷನರಿ ಆತ ನಮಗೆ ಹೇಳಿದ್ದೇನೆಂದರೆ ಪ್ರದೇಶದವರು ಉಪಾಯಗಳಿಂದ ನಮ್ಮನ್ನು ತುಳಿದಾರು ಅವರನ್ನು ಉಪಾಯದಿಂದ ತೊಲಗಿಸಲಾಗದು ನಾವು ಕ್ರಾಂತಿ ಮಾಡಿಯೇ ಅವರನ್ನು ಓಡಿಸಬೇಕು ಅದಕ್ಕಾಗಿ ನಮ್ಮ ಎಲ್ಲ ಯುವಕರ ಯುವಕರು ಸಿದ್ಧರಾಗಬೇಕು ಎಲ್ಲರೂ ಪ್ರತಿ ವರ್ಷವನ್ನು ಬಾಂಬು ತಯಾರಿಕೆಯನ್ನು ತಿಳಿಯಬೇಕು ಬಾಂಬಿನ ತಯಾರಿಕೆಯನ್ನು ನಾನು ಹೇಳಿಕೊಟ್ಟೇನು ಆದರೆ ಅದು ಗೂಢವಾಗಿ ರಹಸ್ಯವಾಗಿ ಪ್ರಕಾಶವಾಗಿ ನಾನು ಮಾಡಬಹುದಾದದ್ದೇನೆಂದರೆ ಸಾಬೂನಿನ ತಯಾರಿ ಈ ಕಸಾಬನ್ನು ಆತ ಮಾಡಿ ತೋರಿಸಿದ ಆತ ನಮ್ಮ ಕೈಯಿಂದ ಮೊದಲು ತಯಾರು ಮಾಡಿಸಿದ ಸೋಪು ಬಣ್ಣದಲ್ಲಿ ಕೆಂಪಾಗಿ ಕೈಗೆ ಅಂಟು ಅಂಟಾಗಿ ಅದನ್ನು ನೋಡಲಿಕ್ಕೆ ನನಗೆ ಅಸಹ್ಯ ಬಣ್ಣ ಕೆಂಪಾದದ್ದರಿಂದ ಮಾಂಸಖಂಡಗಳು ನೆಲೆಸುವಂತಿತ್ತು ಈ ಸೋಪನ್ನು ಬೇಯಿಸುವುದಕ್ಕೆ ಸೂರ್ಯೋದಯ ಪ್ರಕಾಶಿಕ ಪ್ರೆಸ್ಸಿನ ಹಿಂದೆ ಒಲೆ ಬಾಂಡಳಿ ಮಾಡಲಾದ ಪರಿಕರಗಳು ಇದೆಲ್ಲ ಗುಟ್ಟಾಗಿರಬೇಕಾದ್ದೆಂಬ ಕಟ್ಟುಪಾಡು ಬೇರೆ ಮಹಾಕಾವ್ಯ ಮಹಾವಾತಿಗಳು ಇದೊಂದು ಹದಿನೈದು ದಿನ ನಡೆಯಿತು ನಮ್ಮ ಕ್ರಾಂತಿ ಗುರುವಿಗೆ ಆರ್ಕಾಡ್ ಭ್ರೀಮಾಚಾರ್ಯರ ಹೋಟೆಲಿನಲ್ಲಿ ಊಟದ ವ್ಯವಸ್ಥೆ ಮಾಡಿದೆವು ಆತ ಶರಾಯಿ ಕೋರ್ಟು ಧರಿಸಿದ್ದ ಹುಲಸಾಗಿಗಡ್ಡ ತಲೆಯ ಮೇಲೆ ಉತ್ತರ ದೇಶದವರಂತೆ ಸೊಟ್ಟ ಸೊಟ್ಟ ರುಮಾಲು ಎಡ ಎದೆಯ ಮೇಲೆ ರುಮಾಲಿನ ಚುಂಗು ಇದನ್ನು ನಾನು ಅನುಕರಣ ಮಾಡಿದ್ದೇನೆಂಬ ಸಂಗತಿಯನ್ನು ಡಿ ವೆಂಕಟರಾಮಯ್ಯನವರನ್ನು ಕುರಿತ ಲೇಖನದಲ್ಲಿ ಹೇಳಿದ್ದೇನೆ ಆ ನಮ್ಮ ಗುರು ಒಂದು ಹಾಡನ್ನು ಹೇಳಿಕೊಟ್ಟಿದ್ದು ಪಗಡಿ ಸಂಬಾಲೋ ಜಾಟಾ ಪಗಡಿ ಸಂಬಾಲು ಜಾಟಾ ಎಂದರೆ ಯುದ್ದ ಮಾಡುವ ಜಾತಿಯವನಂತೆ ಏ ಜಾಟ ರುಮಾಲನ್ನು ಸರಿ ಮಾಡಿಕೊ ಎಂದರ್ಥವಂತೆ ರುಮಾಲ ಸರಿ ಮಾಡಿಕೊ ಎಂದರೆ ಯುದ್ದಕ್ಕೆ ಸಿದ್ಧನಾಗುವ ಎಂದು ತಾತ್ಪರ್ಯ ಈ ಮಹಾಕಾವ್ಯದ ಜೊತೆಗೆ ನಾವು ಕೆಲವು ಇಂಗ್ಲಿಷ್ ವಾಕ್ಯಗಳನ್ನು ಸೇರಿಸಿಕೊಂಡಿದ್ದೆವು ಅವುಗಳಲ್ಲೊಂದು ಬೈರನ್ ಕವಿಯದು ಫ್ರೀಡಮ್ಸ್ ಬ್ಯಾಟಲ್ ಒನ್ಸ್ ಬಿಗನ್ ಬಿಕ್ವೇಟೆಡ್ ಫ್ರಮ್ ಬ್ಲೀಡಿಂಗ್ ಸೈರ್ ಟು ಸನ್ ಡೋ ಬ್ಯಾಟಲ್ ಆಫ್ ಇಸ್ ಅವರ್ ಒನ್ ಈ ಕ್ರಾಂತಿ ವಾತಾವರಣದಲ್ಲಿ ಮೂರು ನಾಲ್ಕು ತಿಂಗಳು ಪಡೆದವು ಈ ಅನುಭವದಲ್ಲಿ ನನ್ನ ಜೊತೆಗಾರರಾಗಿದ್ದವರ ಪೈಕಿ ಒಬ್ಬರು ನವರತ್ನರಾಮರಾಯರ ತಮ್ಮಂದಿರು ನವರತ್ನ ಕೃಷ್ಣಸ್ವಾಮಿ ಇಂಥ ತರುಣ ಕ್ರಾಂತಿಕಾರರ ಗುಂಪು ಆಗ ಎಲ್ಲ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿಯೂ ಇತ್ತು ಕಲ್ಕತ್ತಾದಲ್ಲಿ ಮದ್ರಾಸಿನಲ್ಲಿ ಪಾಂಡಿಚೇರಿಯಲ್ಲಿ ಮದ್ರಾಸಿನಲ್ಲಿ ಎಪಿ ತಿರುಮಲಾಚಾರ್ ಮೊದಲಾದವರು ಮುಖ್ಯರು